ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಜ ಭಗವಾನ್ ವೇದವ್ಯಾಸ ಮಹರ್ಷಿ ರಚಿತ ಶಿವಮಹಾಪುರಾಣದಲ್ಲಿ ಎರಡನೇದ ರುದ್ರ ಸಮಿತಿಯಲ್ಲಿ ಎರಡನೇ ಖಂಡವಾದ ಸರ್ತಿ ಖಂಡದಲ್ಲಿ ಇಪ್ಪತ್ತನೇ ಅಧ್ಯಾಯ ಶ್ರೀ ಓ ನಮಶಿ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತೇ ವಿಂಶೋಧ್ಯಾ ನಾರದ ಉಚ ಬ್ರಹ್ಮನ್ ವಿಧೇ ಮಹಾಭಾಗಿವಭಕ್ತವರ ಪ್ರಭೋ ಶ್ರಾವಿ ಚರಿತ ಶಂಭೋರದ್ಭುತ ಮಂಗಲಾಯ ನಾರದ ಕೇಳ್ತಾನೆ ಬ್ರಹ್ಮನಲ್ಲಿ ಮಹಾಮಿಮನು ಶಿವಭಕ್ತಶ್ರೇಷ್ಠನು ಜಗದುಡೇನು ಆಧ್ರಹಣೇ ವಿಧೆ ಮಹಾಭಾಗ ಶಿವಭಕ್ತ ವರಪ್ರಭೋ ಇದುವರೆಗೂ ನೀನು ಮಂಗಳಕರು ಅದ್ಭುತವೂ ಆದ ಶಿವಕಥೆಯನ್ನು ಹೇಳಿರುವೆ ಶ್ರಾವಿತಂ ಚರಿತಂ ಶಂಭೋ ಅದ್ಭುತ ಮಂಗಲಾಯನಂ ಮಂಗಲಕ್ಕೆ ಆಶ್ರಯಸ್ಥಾನವಾದಂತಹ ಆಯನ ಅಂದರೆ ಆಶ್ರಯಸ್ಥಾನ ಪಥ ಇತ್ಯಾದಿ ಅರ್ಥಗಳಿವೆ ತ ಕಮತ್ ತಾತ ಕಥ್ಯ ಶಶಿಮೌಲಿನ ಸತ್ಯ ಸರ್ವಾಘವಿಶನ ಓ ತಂದೆ ತಾತ ತ ಮುಂದೆ ಎನಿ ತವಳಿ ಕಂ ಅಭವತ್ ಎನಾಯು ಕಥ್ಯ ಶಶಿಮೌಲಿ ಸತ್ಯಶ್ಚರಿಶಿಮೌಲಿ ಆ ಮುಂದಿನ ಸರ್ವಾಘೌ ವಿನಾಶನಂ ಸರ್ವ ಅಘ ಓಘ ಅಘ ಕುಲ ಅಘ ಸಂ ಅಂದರೆ ಪಾಪ ಪಾಪಗಳ ಸಮೂಹ ಅದರ ವಿನಾಶಕರವಾದಂತಹ ಪಾಪನಾಶಕವಾದಂತಹ ಶಿವಪಾರ್ವತಿಯರ ಚರಿತ್ರೆ ದಿವ್ಯಚರಿತ್ರೆಯನ್ನು ಹೇಳು ಮುಂದೇನಾಯಿತು ಅಂತೇಳಿ ತಂದೆ ಹೇಳು ಅಂಥೇಳಿ ತನ್ನ ತಂದೆಯಾದ ಬ್ರಹ್ಮನಲ್ಲಿ ಬ್ರಹ್ಮನ ಮಾನಸಪುತ್ರನಾದ ನಾರದ ಕೇಳ್ತಾನೆ शशिमौलिन कथ्यता शशिमौलि सत्या चरित शशिमौलिया चंद्रशेखर चंद्रमौली शिवन तो सत्य दिव्यचरतेनु ब्रह्मोवाच निवृत्ते शकरे चास्मदुकंपीनीनी अभव सुखि सुप्रसन्नक ब्रह्म हेल्ता निवृत्ते शकम ವಧಾತ, ವಧಾತ್ ಭಕ್ತಾನುಕಂಪಿನಿ ಭಕ್ತಾನುಗ್ರಹಶಾಲಿಯಾದ ಶಂಕರನು ಶಿವನು ಅಸ್ಮದ್ ವಧಾತ್ ನಿವೃತ್ತಿ ನನ್ನನ್ನು ಕೊಲ್ಲದೆ ಬಿಟ್ಟು ಬಿಡಲು ನನ್ನನ್ನು ಕೊಲ್ಲುವ ಕಾರ್ಯದಿಂದ ನಿವೃತ್ತನಾಗಲು ಪ್ರವೃತ್ತಿಯನ್ನು ತೋರದೆ ನಿವೃತ್ತನಾಗಲು ಅಭವನ್ ಅಭವತ್ ನಿರ್ಭಯ ಅಭವನ್ ನಿರ್ಭಯತ್ ನಿರ್ಭಯ ಸರ್ವೇ ಸುಖಿನ ಸುಪ್ರಸನ್ನಕ ಎಲ್ಲರೂ ಕೂಡ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಭಯರಹಿತರಾಗಿ ಸಂತೋಷವನ್ನು ಹೊಂದಿದರು ನತಸ್ಕಂಧಾ ಸಾಂಜಲಯ ಪ್ರಣೇ ಮುರುನ್ ನಿಖಿಲಾಶ್ಚತೆ ಶಂಕರಂ ಭಕ್ತ್ಯ ಚಕ್ರುರ್ ಜಯ ರವಂ ಮುದ ಅವರೆಲ್ಲರೂ ಕೈಗಳನ್ನು ಮುಗಿದುಕೊಂಡು ಶಿರವನ್ನು ಬಗ್ಗಿಸಿ ಶಿವನನ್ನು ಸ್ತುತಿಸಿದರು ಜಯ ಶಬ್ದವನ್ನು ಮಾಡಿ ಘೋಷವನ್ನು ಮಾಡಿದರು ಏತಸ್ ಕಾಲೇ ಅಹಂ ಪ್ರಸನ್ನೋ ನಿರ್ಭಯ ಮುನಿ ಅಸ್ತವಂ ಶಂಕರ ಭಕ್ತ ವಿವಿಧೈಶ್ಚುಭೈ ಸ್ಥವೈ ಅಥವಾ ಶುಭಸ್ತವೈ ಅಂದರೆ ಎಲ್ಲಿ ನಾರಾಧನೆ ಕಾಲದಲ್ಲಿ ನಾನೂ ಸಹ ಭಯವನ್ನು ಬಿಟ್ಟು ಶಾಂತನಾಗಿ ಭಕ್ತಿಪೂರ್ವಕವಾಗಿ ಶಂಕರನನ್ನು ಅನೇಕ ಸ್ತೋತ್ರಗಳಿಂದ ಸ್ತೋತ್ರ ಮಾಡಿದೆ ತತಸ್ತುಷ್ಟಮ ಶಂಭು ಬಹುಲಾ ಬಹುಲೀಲಾಕರ ಪ್ರಭು ಮುಂ ಸಮಚೇದ ಸರ್ವಾಂ ಶೃಣ್ವತಾ ತದ ಆಗ ಅನೇಕ ಲೀಲಾಮಯಾದ ಶಿವನು ಸಂತುಷ್ಟನಾಗಿ ಎಲ್ಲರೂ ಕೇಳುವಂತೆ ನನ್ನನ್ನು ಕುರಿತು ಹೀಗೆ ಹೇಳ್ತಾನೆ ರುದ್ರವಾಚ ಬ್ರಹ್ಮನ್ ತ ಪ್ರಸನ್ನೋಹಂ ನಿರ್ಭಯಸ್ವಂ ಭವುನಾ ಸ್ವಶೀರ್ಷ ಸ್ಪೃಶಹಸ್ತ ಮದಾಜ್ಞಾಂ ಕುರು ಅಸಂಶಯಂ ಇಲ್ಲಿ ಬ್ರಹ್ಮನೇ ಈಗ ನಿನ್ನಲ್ಲಿ ನಾನು ಪ್ರಸನ್ನನಾಗಿದ್ದೇನೆ ಆದ ಕಾರಣ ನೀನು ಭಯವನ್ನು ಮತ್ತು ನಿನ್ನ ಶಿರಸ್ಸನ್ನು ಒಮ್ಮೆ ಕೈಯಿಂದ ಮುಟ್ಟಿಕೊ ಯಾವ ಸಂಶಯವೂ ಇಲ್ಲದೆ ಈ ನನ್ನ ಆಜ್ಞೆಯನ್ನು ನೆರವೇರಿಸು ಬ್ರಹ್ಮೋವಾಕರ್ಣ್ಯವಚಂರ್ಬಹುಲೀಲಾಕೃತಃ ಪ್ರಭೋ ಸ್ಪೃಶನ್ ಸ್ವಂಕ್ರಮ ಭೂತ್ವಾ ಪ್ರಾಣಮಂ ವೃಷಭಧ್ವಜಂ ಬ್ರಹ್ಮ ಹೇಳ್ತಾನೆ ಅನೇಕ ಮಾಯಾಲೀಲಿಗಳನ್ನು ಪ್ರದರ್ಶಿಸ್ ಪ್ರದರ್ಶಿಸತಕ್ಕಂತಹ ಈ ಶಂಕರನ ಈ ರೀತಿಯಾದಂಥ ಮಾತನ್ನು ಕೇಳಿ ನಾನು ನನ್ನ ಶಿರಸನ್ನು ಕೈನಿಂದ ಮುಟ್ಟಿಕೊಂಡು ಅವನನ್ನು ನಮಸ್ಕರಿಸಿದೆ ಯಾವದೇವಹಂ ಸ್ವಂಕಂ ಸ್ಪೃಶಾ ನಿಜಮಾಣಿ ನಾವತ್ತತ್ರ ಸ್ಥಿತಿ ಸದ್ಯಸ್ತೂಪ ವೃಷವಾಹನ ನಾನು ಯಾವಾಗ ನನ್ನ ಶಿರವನ್ನು ಮುಟ್ಟಿಕೊಂಡು ಆಗಲೇ ನನ್ನ ಶಿರಸ್ಸು ರುದ್ರನ್ನ ಶಿರಸ್ಸಿನ ರುಪವುಳ್ಳದ್ದಾಯಿತು ತೋ ಲಜ್ಜಾಪರೀತಾಂಗ ಸ್ಥಿತಶ್ಚಾಹಮೋಮುಖ್ರಾದಿರವರೈಸ್ಸೈಸು ದೃಷ್ಟೈ ಅಥ್ಜೆಯಷ್ಟ ಪ್ರಣಿಪತ್ಯ ಮಹೇಶ್ವರ ಪ್ರಾವೋಚಂ ಸಂಸ್ತುತಿಂಕ ಕ್ಷಮ್ಯತಾಂ ಕ್ಷಮ್ಯತಾಂ ಇತಿ ಆಗ ಇಂದ್ರನೇ ಮೊದಲಾದ ದೇವತೆಗಳು ನನ್ನನ್ನು ಆಶ್ಚರ್ಯದಿಂದ ನೋಡಿದರು ಅದರಿಂದ ನಾನು ತುಂಬಾ ಲಜ್ಜೆಗೊಂಡು ಮುಖವನ್ನು ಬಗ್ಗಿಸಿಕೊಂಡು ಶಂಕರನ್ನು ನಮಸ್ಕರಿಸಿ ಸೂತ್ರ ಮಾಡಿ ಓ ಶಿವನೇ ನನ್ನನ್ನು ಕ್ಷಮಿಸುವ ಕ್ಷಮಿಸುವಂತೇಳಿ ಪ್ರಾರ್ಥಿಸಿದೆ ಅಸ ಪಾಪಸ ಶುದ್ಧ್ಯರ್ಥ ವದ ಪ್ರಭೋ ನಿಗ್ರಹಂಚ ತಾಯ ಪಾಪಂ ಪ್ರಯಾತು ಮೇ ಬ್ರಹ್ಮ ಹೇಳ್ತಾನೆ ಸ್ವಾಮಿ ಶಿವನೇ ಈ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳುವ ತಕ್ಕ ಶಿಕ್ಷೆಯನ್ನು ವಿಧಿಸು ಅದರಿಂದ ನನ್ನ ಪಾಪವು ಹೋಗಬೇಕು ಅಂತೇಳಿ ಕೇಳ್ತಾನೆ ಇತ್ಯುಕ್ಸ್ತು ಮಯ ಶಂಭುರುವಾಚ ಪ್ರಣತಂಿತ ಭೂತ್ ಸರ್ವೇಶೋ ಭಕ್ತವತ್ಸಲ ಅಂದರೆ ಇಲ್ಲಿ ಬ್ರಹ್ಮನಿಗೆ ಐದು ಮುಖಗಳಿದ್ದ ಬಗ್ಗೆ ಹೇಳಲಿಲ್ಲ ಯಾವಾಗ ಬ್ರಹ್ಮನ ಸೃಷ್ಟಿಯಾದ ಸಂದರ್ಭದಲ್ಲಿ ಬೇರೆ ಭಾಗವತಾದಿ ಪ್ರಾಣಿಗಳಲ್ಲಿ ಬ್ರಹ್ಮನ ನಾಲ್ಕು ದೇಸೆಗೆ ತಿರುಗಿದ ನಾಲ್ಕು ದುಃಖಗಳು ತಿರುಗಿ ಆಗುವಾಗ ಅವನಿಗೆ ನಾಲ್ಕು ಮುಖ ಮತ್ತು ಮೇಲ್ಭಾಗಕ್ಕೆ ತಿರುಗಿ ಆಗುವಾಗ ಮೇಲ್ಮುಖವಾಗ ಇನ್ನೊಂದು ಮುಖಮುಖಗಳಾಯಿತು ಅಂತೇಳಿ ಹೇಳಿದೆ ಆದರೆ ಇದರಲ್ಲಿ ಸೃಷ್ಟಿಯಾಗುವಾಗ ಆ ಮುಖಗಳ ಬಗ್ಗೆ ಹೇಳಲಿಲ್ಲ ಒಂದೇ ಮುಖ ಅಂತ ಹೇಳಿ ಈಗ ಇಲ್ಲಿ ಶಿವನಂತೆ ತಲೆಯಾಯಿತು ಅಂದರೆ ಅದರ ಅರ್ಥ ಏನು ಶಿವನು ಪಂಚಭಕ್ತ ಅದೇ ರೀತಿ ಇವನು ಪಂಚಭಕ್ತರನಾದಂಥ ತಲೆಯನ್ನು ಮುಟ್ಟಿ ಆಗುವಾಗ ತನ್ನ ತಲೆಯನ್ನು ತಾನೇ ಮುಟ್ಟಿಕೊಂಡು ಶಿವನನ್ನು ನಮಸ್ಕರಿಸಿ ಆಗುವಾಗ ಶಿವನಂತೆ ತಲೆ ಇವನಿಗಾಯಿತು ಅಂದರೆ ಏನರ್ಥ ಶಿವನಂತ ಮುಖ ಅಂತೇಳಿ ಅಲ್ಲ ತಲೆಯ ಸಂಖ್ಯೆ ಹಾಗೆ ಐದು ಸಂಖ್ಯೆ ಪಂಚಭಕ್ತರನಾದ ಇವನು ಕೂಡ ಬ್ರಹ್ಮನು ಕೂಡ ಅಂಥೇಳಿ ಇತ್ಯುಕ್ತಸ್ತು ಮಂಭುರುವಾಚ ಪ್ರಣತ ಪ್ರಸನ್ನತರೋ ಭೂತ್ರಿನಾಶ ಶಿವನು ಪ್ರಸನ್ನಾಗಿ ವಿಳಿತಾನೆ ಶಂಭುರುವಾಚ ಅನಿವೇಣ ಮದಿಷ್ಠಿ ಮದಧಿಷ್ಠಿತಕೆನಿ ತಪ ಪ್ರಸನ್ನತರ ರುದ್ರ ಹೇಳ್ತಾನೆ ಅಲೇ ಬ್ರಹ್ಮನೇ ಈ ರುದ್ರಶಿರಸ್ಸನ್ನು ಧರಿಸಿ ನೀನು ಪ್ರಸನ್ನತೆಯಿಂದ ನನ್ನನ್ನು ಆರಾಧಿಸುತ್ತಾ ತಪಸ್ಸನ್ನು ಮಾಡು ಖ್ಯಾತಿ ನ್ಯಾಸಿಸಿ ಸರ್ವತ್ರ ನಾಂನ ರುದ್ರಶಿರ ಕ್ಷಿತವು ಸಾಧಕ ಸರ್ವಕೃತ್ಯಂ ತೇಜೋ ಭಾಜಾಂ ದುಜನ್ಮನಾಮ್ ರುದ್ರಶಿರಾ ಎಂಬ ಹೆಸರಿನಿಂದ ನೀನು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ನೀನು ಜನಗಳಿಗೆ ಎಲ್ಲ ಕಾರ್ಯಗಳನ್ನು ಸಾಧಿಸಿಕೊಡುವ ನಾಗ್ತೀಯ ಅಂತೇಳಿ ಹೇಳ್ತಾನೆ ರುದ್ರಶಿರ ಪಂಚವತನ ಚತುರ್ವಕ್ತರ ಆಗ್ತಾನೆ ಆಮೇಲೆ ಅದು ದಕ್ಷ ಯಜ್ಞದ ಸಂದರ್ಭದಲ್ಲಿ ಬ್ರಹ್ಮಕಪಾಲ ಅಂಥೇಳಿ ಒಂದು ಶಿರಶ್ಚೇದನ ಆಗ್ತದೆ ಅದು ಮುಂದೆ ಹಾಗಾಗಿ ಈಗ ಐದು ಮುಖಗಳುಳ್ಳ ರುದ್ರಶಿರಾಹ ಪಂಚವಕ್ತ ಅವನಂತೆ ಹಾಗೆ ರುದ್ರ ರುದ್ರಶಿರಾಹ ಅಂತೇಳಿ ಹೆಸರಾಗ್ತಾನೆ ಋದನಂತರ ಐದು ತಲೆ ಐದು ತಲೆ ಉಳ್ಳವ ಮನುಷ್ಯಾದಂಕೃತ್ಯ ವೀರ್ಯಂ ತ್ವಯುನಾ ತಸ್ಮತ್ ತ್ವ ಮಾನುಷೋ ಭೂತ್ ವಿಚರಿಷ್ಯ ಸಿ ಭೂತಲೆ ಪರಸ್ತ್ರೀಯಲ್ಲಿ ಅನುರಾಗದಿಂದ ವೈರ್ಯವನ್ನು ಸ್ರವಿಸುವುದು ಮನುಷ್ಯರ ಸ್ವಭಾವ ಅದನ್ನು ಈಗ ನೀನು ಮಾಡಿದ್ದೀಯಾ ಆದ ಕಾರಣ ನೀನು ಮನುಷ್ಯನಾಗಿ ಜನಿಸಿ ಭೂಮಿಯಲ್ಲಿ ಸಂಚರಿಸ್ತೀಯ ಅಂತೇಳಿ ಹೇಳ್ತಾನೆ ಶಿವ ಯಸ್ವಾಂಚಾನೂಪೇಣ ದೃಷ್ಟ್ ಅಕೌ ವಿಚರಿಷ್ಯತಿ ಕಮೇತದ ಬ್ರಹ್ಮಣೋ ಮೂರ್ಧ್ನಿ ವದನ್ ಇ ಪುರಾಂತಕ ತತಸ್ತೆ ಚೇಷ್ಟಿತ್ತ ಕೌತುಕಾಚೋಷ್ಯತಿ ಯರದೃತ ತ್ಯಾಗಾನ್ ಮುಕ್ತಿಂ ಸದ್ಯಸ್ತಾಸ್ತಿಯತಿ ಭೂಮಿಯಲ್ಲಿ ರುದ್ರಶಿರಸ್ಸನ್ನು ಧರಿಸಿ ತಿರುತ್ತಾ ಇರ್ತಕ್ಕಂಥ ನಿನ್ನನ್ನು ನೋಡಿ ಇದೇನು ಬ್ರಹ್ಮನ ಶಿರಸ್ಸಿನಲ್ಲಿ ರುದ್ರನೇಕಿರುವನು ಎಂದು ವಿಮರ್ಶಿಸುತ್ತಾ ನೀನು ಈಗ ಮಾಡಿರುವ ಕೃತ್ಯವನ್ನು ಕೌತುಕದಿಂದ ಯಾವನು ಕೇಳುತ್ತಾನೋ ಅವನು ಪರಸ್ತ್ರೀ ಸಂಘ ಮಾಡಿದ ಪಾಪದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಆ ಪಾಪವಿಲ್ಲದವನು ಹಾಕ್ತಾನೆ ಅಂತೇಳಿ ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ರುದ್ರನ ತಲೆಯಂತೆ ತಲೆ ರುದ್ರನ ಮುಖ ಹ್ಞೂ ಬ್ರಹ್ಮನಿಗಾಗ್ತದೆ ಅಂತೇಳಿ ಶರೀರ ಮಾತ್ರ ಬ್ರಹ್ಮನದ್ದು ಆ ರೀತಿ ಹೇಳ್ತಾ ಇದ್ದಾರೆ ಯಥಾ ಯಥಾ ಜನಶ್ಚತತ್ ಕೃತ್ಯ ಕೀರ್ತಯಿಷ್ಯತಿ ತಥಾ ತಥಾ ವಿಶುದ್ಧಸ್ತೆ ಭವಿಷ್ಯತಿ ಜನಗಳು ನಿನ್ನ ಈ ಪಾಪಕೃತ್ಯವನ್ನು ಎಷ್ಟೆಷ್ಟು ಬಾರಿ ಕೇಳಿ ಕೀರ್ತನೆ ಮಾಡ್ತಾರೋ ನಿನ್ನ ಪಾಪವು ನಿನ್ನ ಪಾಪವು ಅಷ್ಟು ಹೆಚ್ಚಾಗಿ ನಾಶವಾಗ್ತದೆ ವೇದದೇವಹಿತೇ ಬ್ರಹ್ಮನ್ ಪ್ರಾಯಶ್ಚಿತ್ತಮ್ಮ ಜನಹಾಸ್ಯಕರ ಲೋಕೇ ತವಗರ್ಹ ಆಕರಂ ಪರಂ ಅದೇ ಬ್ರಹ್ಮನೇ ಇದೇ ನಿನಗೆ ಪ್ರಾಯಶ್ಚಿತ್ತ ಇದರಿಂದ ಜನಗಳು ನಿನ್ನನ್ನು ಹಾಸ್ಯ ಮಾಡಿ ನಿಂದಿಸುವುದರಿಂದ ನಿನ್ನ ಪಾಪವು ನಾಶವಾಗ್ತದೆ ನೋಡಿ ಸಾಮಾನ್ಯವಾಗಿ ನಮ್ಮನ್ನು ನಿಂದಿಸುವ ಯಾರಿದ್ದಾರೆ ನಿಂದಕ್ಕೆ ಇರಬೇಕು ಹಂದಿ ಕೇರಿಗೆ ಇದ್ದ ಹಾಗೆ ಅಂತ ಹೇಳಿ ದಾಸರು ಹೇಳಿದ್ದಾರೆ ನಮ್ಮನ್ನು ನಿಂದಿಸ್ತಕ್ಕಂಥವ್ರು ನಮ್ಮನ್ನು ದೂಷಣೆ ಮಾಡತಕ್ಕಂಥವ್ರು ನಮ್ಮ ಪಾಪಗಳನ್ನು ಸ್ವೀಕರಿಸ್ತಾರೆ ನಾವು ಅವ್ರನ್ನು ಪುನಃ ನಿಂದಿಸಿದರೆ ಅಲ್ಲಿಗೆ ಅದು ಒಂದು ಪುನಃ ಪಾಪ ನಮಗೇ ಬರ್ತದೆ ಹಾಗಾಗಿನೇ ನಮ್ಮನ್ನು ನಿಂದಿಸುವ ದೂಷಿಸುವ ಅಪಹಾಸ್ಯ ಮಾಡೋರಿದ್ದರೆ ಇರಲಿ ನಮ್ಮ ಪಾಪ ಅಷ್ಟು ಕಡಿಮೆ ನಮ್ಮನ್ನು ಸ್ತುತಿ ಮಾಡೋರು ಹೊಗಳವರು ನಮಸ್ಕರಿಸುವರು ನಮಗೆ ಹೆಚ್ಚು ಇದ್ದರೆ ಆವಾಗ ನಮ್ಮ ಪುಣ್ಯ ಅವರಿಗೆ ಹೋಗ್ತದೆ ಇದು ಪಾಪ ಪುಣ್ಯಗಳ ಲೆಕ್ಕಾಚಾರ ಆದರೆ ತಾನೇ ಆತ್ಮಸ್ವರೂಪನಂತೇಳಿ ತಿಳಿದು ಅವನಿಗೆ ಇದು ಯಾವುದೂ ಇಲ್ಲ ಪಾಪ ಪುಣ್ಯಗಳದ್ದು ಹೀಗೆ ಏತ ದೇವಹಿತೇ ಬ್ರಹ್ಮನ್ ಪ್ರಾಯಶ್ಚಿತ್ತಮ್ಮ ಏರಿತಂ ಜನಹಾಸ್ಯಕರಂ ಲೋಕೇತವ ಗೃಹಕರಂ ಪರಂ ಇದೇ ನಿನಗೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ನಿನ್ನನ್ನು ಹಾಸ್ಯ ಮಾಡಿ ನಿಧಿಸುವುದರಿಂದ ನಿನ್ನ ಪಾಪ ಅವರಿಗೆ ಹೋಗ್ತದೆ ನಿನಗೆ ನಾಶ ಆಗ್ತದೆ ಪಾಪ ನಿನ್ನನ್ನು ಹಾಸ್ಯ ಮಾಡಿದ ಕಾರಣ ಅವರಿಗೆ ಪಾಪ ಬರ್ತದಲ್ಲ ಆಗ ನಿನ್ನ ಪಾಪ ಅವರಿಗೂ ಹೋಗ್ತದೆ ಅಂತೇಳಿ ಅದೇ ನಿನ್ನ ಈ ಒಂದು ಚರಿತ್ರೆಯನ್ನು ಕೇಳಿದರೆ ಅದರಿಂದ ಹಾಸ್ಯ ಮಾಡದೆ ಭಕ್ತಿಯಿಂದ ನಿನ್ನ ನೀನು ಈಗ ಈ ರೀತಿ ಮಾಡಿದ ಪ್ರಮಾದದ ಈ ಚರಿತ್ರೆಯನ್ನು ಕೇಳಿದರೆ ಅಂಥವ್ರ ಅಂತಹ ಪಾಪ ನಾಶ ಆಗ್ತದೆ ನೀನು ಮಾಡಿದಂಥ ಪಾಪ ಅವ್ರು ಮಾಡಿದ್ದಿದ್ರೆ ಹೀಗೆ ಹೇಳ್ತಾನೆ ಏತಚ್ಚದವೀರ್ಯಂ ಹಿ ಪತಿತಂ ವೇದಿ ಮಧ್ಯಗಂ ಕಾಮಾರ್ಥಸ್ಯಮಯ ಅದೃಷ್ಟ ನೈತದ್ದಾರ್ಯಂ ಭವಿಷ್ಯತಿ ಕಾಮಗರಾದ ನಿನ್ನಿಂದ ಅಗ್ನಿವೇದಿ ಮಧ್ಯದಲ್ಲಿ ಬಿದ್ದಿರ್ತಕ್ಕಂಥ ನಿನ್ನ ರೇತಸ್ಸನ್ನು ನೋಡಿದ್ದೇನೆ ಆದ ಕಾರಣ ಇದನ್ನು ತೆಗೆಯಲು ಅಸಾಧ್ಯ ಚದುರ್ಬಿಂದು ರೇತಃಪತಿ ಯತ್ ಕ್ಷಿತೌತಿ ಭವೇಯುಃ ಪ್ರಯಂಕರ ಭೂಮಿಯಲ್ಲಿ ಬಿದ್ದಿರುವಂತಹ ನಿನ್ನ ನಾಲ್ಕು ಬಿಂದುವಿನಷ್ಟು ರೇತಸಿಂದ ಬಿಂದು ಮಿತಗಳೆಂಬಂತಹ ಮೇಘಗಳು ಆಗ್ತವೆ ಮೋಡಗಳು ಅವು ಜಗತ್ತಿನ ಪ್ರಳಯವನ್ನು ಮಾಡಲು ಸಹಾಯವಾಗ್ತವೆ ಅಂತೇಳಿ ಹೇಳ್ತಾನೆ ಬಿಂದು ಮಿತಗಳೆಂಬಂತಹ ಮೇಘಗಳು ಬಿಂದು ಮಿತ ಜಗತ್ತಿನ ಪ್ರಳಯಂಕರವಾದಂತಹ ಮೇಘಗಳು ಪ್ರಳಯಕಾಲದಲ್ಲಿ ಅವುಗಳು ತೋರ್ಪಡ್ತ ಕಾಣಿಸ್ತವೆ ಹ್ಞೂ ಏತಸ್ಮಿನ್ನಂತರೇ ಈಗ ಕಾಲಮೇಘ ಅಂತ ಹೇಳ್ತಾರೆ ಅದೇ ರೀತಿ ಯಾವುದು ಕುಂಭದ್ರೋಣ ಬೇರೆ ಬೇರೆ ಮೇಘ ಕುಂಭದ್ರೋಣ ವರ್ಷ ಮಳೆಗೆ ಹೇಳುವಂಥದ್ದು ಅದೇ ರೀತಿ ಬಿಂದು ಮೀತ ಅನ್ನತಕ್ಕಂಥ ಮೇಘ ಪಳೆ ಕಾಲದ ಮೇಘ ಅಂತ ಹೇಳ್ತಾರೆ ಏತಸ್ತರೆ ತೇವ ತೇವಶ್ರೀಣ್ ಪುರೋದೃತೇತ ಅದೇ ಸಮಯದಲ್ಲಿ ದೇವತೆಗಳು ಎದುರಿನಲ್ಲಿ ಆ ಬ್ರಹ್ಮರೈತಸ್ನಿಂದ ನಾಲ್ಕು ಮೇಘರಾಶಿಗಳು ಜನಿಸಿದವಂತೆ ಎಸ್ ಅಂತರೇ ತೀಣ್ ಪುರ ಧೃತ ಕೂಡಲೆ ತೇತಸ ಆ ರೇತಸ್ಸಿನಿಂದ ಸಮನ್ ಉಂಟಾದವು ಸಂಭವಿಸಿದವು ತನ್ಮಿತ ಬಲಾಹಕ ಆ ಬಲಾಹಕ ಅಂದರೆ ಮೇಘಗಳು ಮೇಘ ಮೋಢ ಅಂಥೇಳಿ ಬಿಂದು ಎನ್ನತಕ್ಕಂಥ ತನ್ ಮಿತ ಆ ಮಿತ ಬಂದ್ ಬಿಂದು ಎನ್ನತಕ್ಕಂತಹ ಮೇಘಗಳು ಅಥವಾ ಮೋಢಗಳು ಉದ್ಿಸಿದವು ಅಂಥೇಳಿ ಈಗ ಬಲಿವರ್ಧ ಅಂದರೆ ನಮಗೊತ್ತು ಎತ್ತು ಹಾಗೆ ಇಲ್ಲಿ ಅತ್ಯಂತ ಪ್ರಬಲವಾದ ಅಂತೇಳಿ ಹೇಳ್ತಾರೆ ಬಲಾಹಕ ಮೇಘಗಳು ಮೋಡಗಳು ಆಮೇಲೆ ಸಂವರ್ತಕ ತಥಾವರ್ತಃ ಪುಷ್ಕರೋ ದ್ರೋಣ ಎವಚ ಏತೆ ಚದುರ್ವಿಧಾಸ್ತಾತ ಮಹಾಮೇಘಾ ಲಯಂಕರಾ ನೋಡಿ ಇಲ್ಲಿ ಬರ್ತದೆ ಈಗ ಆ ಹೆಸರುಗಳು ನಾಲ್ಕು ಯಾವುದೆಲ್ಲ ಅಂಥೇಳಿ ಅಂದರೆ ಶಿವೇಚ್ಛೆಯಿಂದ ಜನಿಸಿದಂತಹ ಈ ಮೇಘಗಳು ಘೋರವಾಗಿ ಗರ್ಜಿಸುತ್ತಾ ನೀರನ್ನು ಸುರಿಸುತ್ತಾ ಆಕಾಶದಲ್ಲಿ ಸಂಚರಿಸಿದವು ಎಲ್ಲ ಏನಾರಾಧನೆ ಆ ನಾಲ್ಕು ಜಾತಿ ಭಯಂಕರಗಳಾದ ಪ್ರಯ ಪ್ರಳಯ ಮೇಘಗಳಿಗೆ ಸಂವರ್ತ ಸಂವರ್ತಕ ಹ್ಞೂ ಆಮೇಲೆ ಆವರ್ತ ಸಮವರ್ತ ಆವರ್ತ ಪುಷ್ಕರ ದ್ರೋಣ ಅಂತ ಹೇಳ್ತದೆ ಕುಂಭದ್ರೋಣಮಣೆ ಅಂತ ಅದಕ್ಕೆ ಹೇಳುದು ದ್ರೋಣ ಎನ್ನತಕ್ಕಂಥ ಪುಷ್ಕರ ಎನ್ನತಕ್ಕಂಥದ್ದು ಆವರ್ತ ಎನ್ನಕ್ಕಂಥ ಸಂವರ್ತ ಎಂತಕ್ಕಂಥ ಹೀಗೆ ನಾಲ್ಕು ಪ್ರಳಯ ಮೇಘಗಳು ಅವುಗಳಿಗೆ ಬಿಂದು ಮಿತಗಳು ಅಂತೇಳಿ ಹೆಸರು ಈ ನಾಲ್ಕು ಒಟ್ಟಿಗೆ ಆವರ್ತ ಪುಷ್ಕರ ದ್ರೋಣ ಆ ಮೇಘಗಳು ಘರ್ಜನೆ ಮಾಡ್ತಾ ಆಕಾಶವನ್ನು ವ್ಯಾಪಿಸಲು ಶಂಕರನು ಔತ್ಸುಕ್ಯದಿಂದ ಉತ್ಸಾಹದಿಂದ ಸತೀ ದೇವಿಯನ್ನು ನೋಡ್ತಾ ಸಂಪೂರ್ಣವಾಗಿ ಶಾಂತನಾದ ತೈಸ್ತ ಸಂಛಾಧಿ ವ್ಯೋಂ ಸುಗರ್ಜದ್ಭಿಷ್ಟ ಪ್ರಶಾಂದಾಕ್ಷಯೀ ದೇವ ಭೃಶಾಂತೋತ ಅಥ ಚಾಹಂ ಐದಭಯಶಂಕರ ಶೇಷಂ ವೈವಾಹಿಕ ಕರ್ಮಸಮ್ನ ಯುನೇ ಬಳಿಕ ನಾನು ಯಾವ ಹೆದರಿಕೆ ಇಲ್ಲದೆ ಶಂಕರನರ್ಪಣೆಯಂತೆ ಮಿಕ್ಕ ವಿವಾಹಕರ್ಮವನ್ನು ಮಾಡಿ ಮುಗಿಸಿದೆ ಪಪಾತ ಪುಷ್ಪವೃಷ್ಟಿಶ್ಚ ಶಿವ ಶಿವಶಿರಸ್ಕಯೋ ಸರ್ವತ್ರ ಚುನಶ್ರೇಷ್ಠ ತದ ಮುದ ದೇವಗಣಿತ ಆಗ ದೇವತೆಗಳು ಸಂತೋಷದಿಂದ ಶಿವ ಮತ್ತು ಸತಿದೇವಿಯ ಶಿರಸ್ಸಿನ ಮೇಲೆ ಹೂಮಳೆಯನ್ನು ಸುರಿಸಿದರು ದೇವಗಣಗಳಿಂದ ಉಜ್ಜಿತವಾದ ಬಿಡಲ್ಪಟ್ಟ ಅಂದರೆ ದೇವಗಣಗಳು ಸುರಿಸಿದಂತಹ ಪುಷ್ಪವೃಷ್ಟಿ ಅದು ಈ ಶಿವ ಮೇಲೆ ಆಯಿತು ಎಲೆ ಮುನುಶ್ರೇಷ್ಠನಾರ್ದನೇ ಅಂಥೇಳಿ ಬ್ರಹ್ಮ ಹೇಳ್ತಾ ಇದ್ದಾನೆ ಕಥೆಯನ್ನು ಶಿವ ಸತಿಯರ ವಿವಾಹ ಕಥೆಯನ್ನು ವಾದ್ಯಮ ವಾದ್ಯು ಗಾಯಮನ ಪಠತ್ಸು ವಿಪ್ರವರ್ಗೇಶು ವಾದನ್ ಭಕ್ತಿಯನ್ವಿತು ಚ ರಂಭಾಷು ಪುರಂಧ್ರೀಷು ನೃತ್ಯಮಾನಸು ಸಾದರಂ ಮಹೋತ್ಸವ ಮಹಾ ನಸೀದೇವತ್ನೀಷು ನಾರದ ಲೈ ನಾರದನಿ ಆಗ ಅನೇಕ ಮಂಗಳವಾದ್ಯಗಳನ್ನು ದೇವತೆಗಳು ವಾರಿಸಿದರು ಗೀತೆಗಳನ್ನು ಹಾಡಿದರು ಬ್ರಾಹ್ಮಣರು ಮಂಗಳಾಶೀರ್ವಾದ ಮಂತ್ರಗಳನ್ನು ಭಕ್ತಿಯಿಂದ ಹೇಳಿದರು ರಂಭೆ ಊರುಶಿ ತ್ರಿಲೋತ್ತಮ ಮೊದಲಾದಂಥವರು ದೇವತಾ ಸುಂದರ್ಯರು ನರ್ತನ ಮಾಡಿದರು ಹೀಗೆ ಮಹಾ ವಿಜೃಂಭಣೆಯಿಂದ ಉತ್ಸವ ನಡೆಯಿತು ಅಥ ಕರ್ಮ ವಿತಾನೇಶ ಪ್ರಸನ್ನ ಪರಮೇಶ್ವರ ಪ್ರಾಹಮಾ ಪ್ರಾಂಜಲಿ ಪ್ರೀತ್ಯ ಲೌಕಿಕೀಗತಿ ಲೌಕಿಕ ಮತ್ತು ವೈದಿಕ ಕರ್ಮಗಳಿಗೆ ಫಲದಾತುವಾದಂತಹ ಫಲವನ್ನು ಕೊಡತಕ್ಕಂಥ ಶಿವನು ಪ್ರಸನ್ನನಾಗಿ ಅಂಜಲಿಯನ್ನು ಧರಿಸಿ ನಿಂತಿರ್ತಕ್ಕಂಥ ಕೈ ಮುಗಿದು ನಿಂತಿರ್ತಕ್ಕಂಥ ನನ್ನನ್ನು ಕುರಿತು ಬ್ರಹ್ಮನನ್ನು ಕುರಿತು ಲೋಕವ್ಯವಹಾರದಂತೆ ಹೀಗೆ ಹೇಳ್ತಾನೆ ಈಶ್ವರವಾಚ ಹೇ ಬ್ರಹ್ಮನ್ ಸುಕೃತ ಕರ್ಮ ಸರ್ವ ವೈವಾಹಿಕಂಚಯತ್ ಪ್ರಸನ್ನೋಸ್ನಿತ್ವ ಆಚಾಧ್ಯತೆ ದಕ್ಷಿಣಾಂಚಕ ಈಶ್ವರ ಹೇಳ್ತಾನೆ ಎರೇ ಬ್ರಹ್ಮನೇ ನೀನು ವಿವಾಹ ಕರ್ಮವನ್ನು ಚೆನ್ನಾಗಿ ಮಾಡಿಸಿದೀಯಾ ನಾನು ತುಂಬ ಪ್ರಸನ್ನನಾಗಿದ್ದೇನೆ ಆಚಾರ್ಯನಾದಂತಹ ಪುರೋಹಿತನಾದಂತಹ ನಿನಗೆ ಏನು ದಕ್ಷಿಣೆಯನ್ನು ಕೊಡಲಿ ಹೇಳು ಯಾಚಸ್ವತಾಂ ಸುರಜ್ಜ್ಯೇಷ್ಠ ಯದ್ಯ ಸ್ಯಾತ್ಸು ದುರ್ಲಭ ಬ್ರೂಹಿ ಶೀಘ್ರಂ ಮಹಾಭಾಗ ದೇಯೀ ವಿಧ್ಯತೆ ಮಮ ಎಲೆ ದೇವಶ್ರೇಷ್ಠನಾದ ವಿಧಿಯೇ ನೀನು ಕೇಳುವ ದಕ್ಷಿಣೆಯು ದುರ್ಲಭವಾದು ಬಾಧಕವಿಲ್ಲ ತೊಂದರೆ ಇಲ್ಲ ನಾನು ಎಲ್ಲವನ್ನೂ ಕೊಡ್ತೇನೆ ಕೊಡಲಿಕ್ಕೆ ಸಾಧ್ಯವಿಲ್ಲದ್ದಾದರೂ ಕೊಡ್ತೇನೆ ಜಾಗ್ರತೆ ಅಂದರೆ ಬೇಗನೆ ಕೇಳು ನನಗೆ ಕೊಡಲು ಅಸಾಧ್ಯವಾದ್ಯ ಇಲ್ಲ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ಇತ್ಯಾಕರ್ಣ್ಯವಚಸ್ಸೋಹಂ ಶಂಕರ ಕೃತಾಂಜಲಿ ಮುನೇ ವೋಚಂ ವಿನೀತಾತ್ಮ ಪ್ರಣಮ್ಯೆ ಪ್ರಣಮ್ಯೇಶಂ ಮುಹುರ್ ಮುಹು ಹು ಆಗ ಬ್ರಹ್ಮ ನಾರದನೆಗೆ ಹೇಳ್ತಾನೆ ಮುನೇ ಅಯ್ಯಾಮನಿಯೇ ಈ ರೀತಿಯಾದ ಶಂಕರದ ಮಾತನ್ನು ಕೇಳಿ ಆಗ ನಾನು ವಿನಯದಿಂದ ಕ್ಷೀರವನ್ನು ಬಗ್ಗಿಸಿ ಪುನಃಪುನಃ ನಮಸ್ಕರಿಸ ಅಂಜಲಿಬದ್ಧನಾಗಿ ಹೀಗೆ ಹೇಳಿದೆ ಬ್ರಹ್ಮೋವಾಚ ಯಿ ಪ್ರಸನ್ನೋ ದೇವ ವರ ಯೋಗ್ಯೋಸ್ಮ್ಯಹಂ ಯದಿರುಹೇಶ ಯ ವಾದಮ್ಯಹ ಬ್ರಹ್ಮ ಹೇಳ್ತಾನೆ ಓ ದೇವದೇವನೇ ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ ಮತ್ತು ನಾನು ವರಕ್ಕೆ ಯೋಗ್ಯನಾಗಿದ್ದರೆ ಯದಿ ಪ್ರಸನ್ನೋ ದೇವ ವರಯೋಗ್ಯೋ ಅಸ್ ಅಹಂ ಯದಿ ಮುಂದೆ ನಾನು ಹೇಳುವುದನ್ನು ಪ್ರೀತಿನ ನಡೆಸಿಕೊಡು ತತ್ ಕುರು ತ್ವ ಮಹೇಶನ ಹೇಮೇಶ್ವರನೇ ಸುಪ್ರೀತಿಯ ಯತ್ ಅಹಂ ಅನೇಕ ಇವತ್ತು ರುಪೇಣ ವೇದ ವೇದ್ಯಾ ಮಹೇಶ್ವರ ವೇದ್ಯಾಂ ಅಹೇಶ್ವರ ತ್ಯಾ ಸ್ಥೇಯ ಸದಯವಾತ್ರ ನೃಣಾಂ ಪಾಪವಿಶುದ್ಧೇ ಓ ಪರಮೇಶ್ವರನೇ ನೀನು ಈ ರೂಪದಿಂದಲೇ ಈ ವೇದಿಕೆಯಲ್ಲಿ ಸ್ಥಿರವಾಗಿ ನೆಲೆಸಿದ್ದು ಭಕ್ತರನ್ನು ಅನುಗ್ರಹಿಸಿ ಪಾಪ ಪರಿಶುದ್ಧರನ್ನಾಗಿ ಮಾಡಬೇಕು ಯೇನಾ ಸನ್ನಿಧೌತ್ವಾಶ್ರಮಂ ಶಶಿಶೇಖರ ತಪಕುರ್ಯಾಂ ವಿನಾಶಾ ಸ್ವಪಾಪಾಸ ಇಲ್ಲಿ ನೆಲೆಸಿರತಕ್ಕಂಥ ನಿನ್ನ ಮೂರ್ತಿಯ ಸನ್ನಿಧಿಯಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದು ನನ್ನ ಪಾಪನಾಶಕ್ಕಾಗಿ ತಪಸ್ಸನ್ನ ಆಚರಿಸ್ತೇನೆ ಚೈತ್ರಶುಕ್ಲತ್ರಶ್ಯಾಂ ನಕ್ಷತ್ರೇ ಭಗದೈವತೆ ಸೂರ್ಯವಾರೇಜಯೋ ಭಕ್ತೇತಭೂಮವ ತದ ತಾಪು ಹರಸಂಕ್ಷ ವರ್ಧತೆ ವಿಪುಲಂ ಪುಣ್ಯಂ ರೋಗ್ಯರೋವಶ ಚೈತ ಶುಕ್ಲ ತ್ರಯೋದಶಿ ಭಾನುವಾರ ಪೂರ್ವ ಪಾರ್ಗುರಿ ನಕ್ಷತ್ರದಲ್ಲಿ ಯಾವ ಮಾನವನ್ನು ಇಲ್ಲಿ ನೆಲೆಸಿರತಕ್ಕಂತಹ ನನ್ನ ನಿನ್ನನ್ನು ನೋಡ್ತಾನೋ ಅವನ ಪಾಪಗಳು ನಷ್ಟವಾಗಲಿ ಅವನಿಗೆ ಹೆಚ್ಚಾದ ಪುಣ್ಯವು ಲಭಿಸಲಿ ರೋಗಗಳೆಲ್ಲವೂ ನಷ್ಟವಾಗಲಿ ಯಾನಾರಿಯೇ ದುರ್ಭಗ ವಂಧ್ಯ ಕಾಣ ರೂಪ ದರ್ಶನ ದೇವ ನಿರ್ದೋಷ ಸಂಭವೇ ಧ್ರುವಂ ಮತ್ತು ದುರ್ಭಗ ಅಂತ ಹೇಳಿದರೆ ವ್ಯಭಿಚಾರಣಿ ವ್ಯಭಿಚಾರಣಿಯು ಬಂಜೆಯು ವಂಧ್ಯ ಬಂಜೆ ಕಾಣ ಅಂದರೆ ಕುರುಡಳು ಕಾಣದವಳು ಹ್ಞೂ ಕಾಣ ಅಂತೇಳಿ ನೋಡಿ ಸಂಸ್ಕೃತದ ಶಬ್ದ ಕಾಣೋದಿಲ್ಲ ಅಂತೇಳಿ ಕನ್ನಡದಲ್ಲಿ ಬಂತು ಹ್ಞೂ ಕಾಣ ಅಂತೇಳಿ ಕುರುಡಳು ಆಮೇಲೆ ರೂಪವಿವರ್ಜಿತ ಕುರೂಪಿಯು ಆಗಿರ್ತಕ್ಕಂಥ ಸ್ತ್ರೀ ವ್ಯವಿಚಾರಣ್ಯವಾದಂಥ ಸ್ತ್ರೀ ನಿನ್ನ ದರ್ಶನ ಮಾತ್ರದಿಂದ ಪವಿತ್ರಳಾಗಬೇಕು ನಿನ್ನನ್ನು ಧ್ಯಾನ ಮಾಡಿದರೆ ಪರಿಶುದ್ಧರಾಗಬೇಕು ಅಂತೇಳಿ ಕೇಳ್ತಾನೆ ಬ್ರಹ್ಮ ಬ್ರಹ್ಮೋ ವಾಚ ಭಗ ಅಂದರೆ ಯೋನಿ ಅಂತೇಳಿ ದುರ್ಭಗ ಅಂದರೆ ಕೆಟ್ಟದಾದ ಅಂದರೆ ಅದನ್ನ ಅಪವಿತ್ರ ಮಾಡಿರತಕ್ಕಂತಹ ಅದನ್ನು ದುರುಪಯೋಗ ಮಾಡಿರತಕ್ಕಂತಹ ಅಂಥೇಳಿ ಬ್ರಹ್ಮೋವಾಚ ಇತ್ಯಾಕರಣ್ಯ ವಚೋ ಮೇಹಿ ಸ್ವಾತ್ಮಸರ್ವಸುಖಾವಹ್ ತು ಇತಿ ಶಿವಃಪ್ರಾಹ ಪ್ರ ಸುಪ್ರಸನ್ನೇನ ಚೇತಸ ಶಿವವಾಚ ಈಗ ಬ್ರಹ್ಮ ಹೇಳ್ತಾನೆ ಇತ್ಯಾಕರಣ್ಯ ವಚೋ ನನ್ನ ಈ ಮಾತನ್ನು ಕೇಳಿ ಶಿವನು ಆ ರೀತಿ ನನಗೂ ಮಿಕ್ಕ ಎಲ್ಲ ಜನಗಳಿಗೂ ನನ್ನ ಮಾತುಗಳನ್ನು ಕೇಳಿ ವಚೋ ಮೇಹಿ ಸ್ವಾತ್ಮಸರ್ವರ್ವಸುಖಾವಹಂ ತಥಾಸ್ತು ಇತಿ ಹಾಗೆ ಆಗಲಿ ಅಂತೇಳಿ ಶಿವಪ್ರಾಹ ಸುಪ್ರಸನ್ನೇನ ಚೇತಸ ಪ್ರಸನ್ನಾಗಿ ಹಾಗೆ ಆಗಲಿ ಅಂತೇಳಿ ಅಂಗೀಕರಿಸಿ ಹೇಳ್ತಾನೆ ಶಿವ ಉಚ ಹಿತಲೋಕ್ಯ ವೇದ್ಯಾಂ ತವಸ್ಥಿತ ಸ್ಥಾಮಿ ಸಹಿತ ಪತ್ನಿಯ ಸತ್ಯ ತ್ವಚನಾಧೇ ಇಲ್ಲೇ ವಿಧಿಯೇ ನಿನ್ನ ಮಾತಿನಂತೆ ಈ ವೇದಿಕೆಯಲ್ಲಿ ಸಕಲ ಜನಗಳಿಗೆ ಹಿತವನ್ನು ಮಾಡಲು ಸುಖ ನನ್ನ ಪತ್ನಿಯಾದ ಈ ಸತ್ಯೊಡನೆ ನೆಲೆಸಿರ್ತೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾ ಭಗವಾಂತ್ತೇದಿ ಮಧ್ಯಸ್ಥೋ ಮೂರ್ತಿ ಶೂಪಿಣೀ ತೋ ದಕ್ಷಂ ಸಾಮ ಶಂಕರ ಪರಮೇಶ್ವರ ಪತ್ನಿಯ ಸತ್ಯಗಂಥಮನ ಅಭೂತ್ ಸ್ವಜನವತ್ಸಲೋ ಹೀಗೆ ಹೇಳಿ ಭಗವಂತನಾದಂತಹ ಶಿವನು ವೇದಿ ಮಧ್ಯೆಯಲ್ಲಿ ಪತ್ನಿಯೊಡನೆ ನಿಂತು ಅಲ್ಲಿ ತಮ್ಮೀರುವ ಸ್ವರೂಪವಾದ ಮೂರ್ತಿಯನ್ನು ಕಲ್ಪಿಸಿದ ಬಳಿಕ ಸ್ವಜನವತ್ಸಲನಾದ ಶಂಕರನು ದಕ್ಷಬ್ರಹ್ಮನ ಅನುಮತಿಯನ್ನು ಪಡೆದು ಪತ್ನಿಯೊಡನೆ ತನ್ನ ಸ್ಥಾನಕ್ಕೆ ತೆರಳಲು ಉದ್ಯುಕ್ತನಾಗ್ತಾನೆ ಆರ್ ಅಂದರೆ ತೆರಳಲು ಹೊರಡ್ತಾನೆ ಉದ್ಯಮಶೀಲನಾಗ್ತಾನೆ ಅಂಥೇಳಿ ಏತಸ್ಮಿನ್ನಂತರೇ ದಕ್ಷೋ ವಿನಯ ಅವನತಃ ಸುಧೀಹಿ ಸಾಂಜದಿರ್ ನರ್ ನತಕಃಃ ಪ್ರೀತ್ಯ ತುಷ್ಟಾವ ವೃಷಭಧ್ವಜಂ ಈ ಸಮಯದಲ್ಲಿ ಬುದ್ಧಿಶಾಲಿಯಾದ ದಕ್ಷಿಣ ವಿನಯದಿಂದ ಬಗ್ಗೆ ನಮಸ್ಕರಿಸಿ ಕೈಗಳನ್ನು ಮುಗಿದುಕೊಂಡು ಭಕ್ತಿಯಿಂದ ಶಿವನನ್ನು ಸ್ತುತಿಸ್ತಾನೆ ನತಕಃ ಅಂದರೆ ನಮಿಸುತ್ತಾ ಅಂತ ತಲೆ ಬಗ್ಗಿಸಿ ನತ ವದ ಅವನತ ವದನನ್ನಾಗಿ ವಿಷ್ಣು ಆಲಯಸ್ಸುರಸರ್ವರ್ವೇ ಮುನಯಶ್ಚ ಗಣಸ್ತಾನತ್ವ ಸಂಸ್ತುಯ ವಿವಿಧಂ ಚಕ್ರುರ್ಜಯರ್ವ ಮುದ ಅಲ್ಲದೆ ವಿಷ್ಣುವೆ ಮುದಲಾದ ದೇವತೆಗಳು ಮುನಿಗಳು ಗಣಗಳು ಇವರೆಲ್ಲರೂ ಪರಮೇಶ್ವರನ್ನು ನಮಸ್ಕರಿಸಿ ಭಕ್ತಿಯಿಂದ ಸ್ತೋತ್ರ ಜಯ ಶನ್ನು ಮಾಡಿದರು ಜಯ ಘೋಷವನ್ನು ಮಾಡಿದರು ಶಿವನಿಗೆ ಆರೋಪ್ಯ ವೃಷಭೇಷು ಸತೀಂ ದಕ್ಷ ಆಜ್ಞೆಯ ಮುದಾ ಜಗಾಮ ವೃಷಭಸ್ತಃ ಸ್ವಯಂ ಪ್ರಭುಹು ಆಮಿನೇ ಶಿವನು ದಕ್ಷಿಣಾನುಮತಿಯನ್ನು ಪಡೆದು ಸತೀದೇವಿಯನ್ನು ನಂದಿಯ ಮೇಲೆ ಕೂರಿಸಿಕೊಂಡು ತಾನು ಕುಳಿತು ಹಿಮಾಲಯದ ತಪ್ಪನಲ್ಲಿರತಕ್ಕಂತಹ ತನ್ನ ಸ್ಥಾನಕ್ಕೆ ತೆರಳಿದ ಶಿವನ ವಾಹನವಾದ ನಂದಿ ಅದರ ಮೇಲೆ ಕುಳಿತು ಅಥಸ ಶಂಕರಾಭ್ಯಾಸ ಶಾರುಹಾಸಿನಿ ವಿರೇಜೆ ವೃಷವಸ್ಥಾವೈ ಚಂದ್ರಾಂತೇ ಚಂದ್ರಾಂತೇ ಕಾಲಿಕ ಆಗ ನಂದಿಯ ಮೇಲೆ ಶಂಕರನ ಬಳಿಯಲ್ಲಿ ಕುಳಿತಿದ್ದು ಮಂದಹಾಸವನ್ನು ಬೀರುತ್ತಿರದಂತಹ ಸತೀದೇವಿಯು ಚಂದ್ರನಲ್ಲಿರುವ ಕಳಂಕ ಕಲೆಯಂತೆ ಶೋಭಿಸ್ತಾ ಇದ್ಲು ಅಂದರೆ ಕಪ್ಪಲ್ವ ಉಳಬಣ್ಣ ಇವನು ಬಿಳಿ ಚಂದ್ರನಂತೆ ಇರತಕ್ಕಂಥ ಚಂದ್ರನಲ್ಲಿ ಹೇಗೆ ಕಲೆ ಕಾಣಿಸ್ತದೋ ಅದೇ ರೀತಿಯಲ್ಲಿ ಆ ಶಿವನಲ್ಲಿ ಸತಿಯು ಶೋಭಿಸ್ತಾ ಇದ್ಲು ಮೇಲೆ ಕುಳಿತುಕೊಂಡು ಚಂದ್ರ ಕಲೆಯಂತೆ ಇವಳು ಕಾಲಿಯಲ್ವಾ ಹಾಗಾಗಿ ವಿಷ್ಣು ಆದಯ ಸುರಸರ್ವೇ ಮರೀಚ್ಯಾಧ್ಯಾಸ್ತರ್ಷಯ ದಕ್ಷೋಪಿ ಮೋಹಿತಶ್ಚಾಸೀತ್ ತಾನೇ ವಿಷ್ಣು ಮೊದಲಾದ ದೇವತೆಗಳು ಮರೀಚಿ ಮೊದಲಾದ ಮುನಿಗಳು ದಕ್ಷ ಇವರೆಲ್ಲರೂ ಇತರರು ತುಂಬ ಸಂತೋಷಗೊಂಡರು ಕೇಚಿದ್ವಾದ್ಯಾನ್ ವಾದಯಂತೋ ಗಾಯಂತ ಗಾಯಂತುಸ್ವರಂಪರೆ ಶಿವಂ ಶಿವ ಯಶುದ್ಧಮನು ಜಗ್ ಮುಹು ಶಿವಂ ಮುಧ ಕೆಲವರು ವಾದ್ಯಗಳನ್ನು ಬಾರಿಸುತ್ತಾ ಕೆಲವರು ಶಿವನ ನಿರ್ಮಲವಾದ ಯಶಸ್ಸನ್ನು ಗಾನ ಮಾಡುತ್ತಾ ಆ ಶಿವನನ್ನು ಹಿಂಬಾಲಿಸಿ ನಾಡಿದರು ಮಧ್ಯಮಾರ್ಗಾತ್ ವಿಸೃಷ್ಟೋ ಹಿ ದಕ್ಷ ಪ್ರೀತ್ಯಥ ಶಂಭುನಾ ಸ್ವಧಾಮ ಪ್ರಾಪ ಸಗಣಃ ಶಂಭು ಪ್ರೇಮ ಸಮಾಕುಲ ದಕ್ಷನು ಶಿವನನ್ನು ಮಾರ್ಗ ಮಧ್ಯದವರೆಗೆ ಹಿಂಬಾಲಿಸಿ ಹೋಗಿ ಬಳಿಕ ಶಿವನಿಂದ ಪ್ರೀತಿಪೂರ್ವಕವಾಗಿ ಬೀಳ್ಕೊಂಡು ತನ್ನ ಪರಿವಾರದೊಡನೆ ಮನೆಗೆ ಬಂದ ಅತ್ತಲಾಗಿ ಶಿವನ ಗಣಗಳೊಂದಿಗೆ ಶಿವನು ತನ್ನ ಮನೆಗೆ ತೆರಳಿದ ವೈಸೃಷ್ಟ ಅಣ್ಣು ಶಂಭುನಾ ಪುನರೇವತೆ ಅನುಜಗ್ ಶಿವಂ ಭಕ್ತಿಯ ಸುರಃ ಪರಮಯ ಮುಧಾ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಬಹುದು ಅಂತೇಳಿ ಶಿವನು ಅನುಮತಿ ನಿತ್ತ ವಿಷ್ಣುವೆ ಮೊದಲಾದೇವತೆಗಳು ಭಕ್ತಿಪರೋಕ್ಷತೆಯಿಂದ ಶಿವನನ್ನು ಮತ್ತೆ ಹಿಂಬಾಲಿಸಿ ಹೋದರು ತೈಸನೈ ಶಂಭು ಸತ್ಯ ಚ तैस्सैस शंभु सत्याच स्वस्त्रियाु प्रापस्वंधा संहृष्टो हिमवद्गिरीशोभित त्र गखिला मुनीन भी पराथा मुदा विसर्जयामा स बहुसन्मा सादरम आ यला दैव तनिया सतीदेवियों हिमवत्पर्वत ता स्थान होगी सतोषा होगी शिवन ಎಲ್ಲ ದೇವತೆಗಳಿಗೂ ಮುನಿಗಳಿಗೂ ತುಂಬ ಸನ್ಮಾನವನ್ನು ಮಾಡಿ ಆಧಾರದಿಂದ ಅವ್ರನ್ನ ಬೀಳ್ಕೊಟ್ಟ ಈಗ ಮದುವೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ಹೇಗೆ ಕೊಡ್ತಾರೋ ಏನು ಕಟ್ಟಿಕೊಡ್ತಾರೆ ಸ್ವೀಟು ಏನೋ ಅದನ್ನು ಕಟ್ಟಿಕೊಡ್ತಾರೋ ಅದು ಕೆಲವು ಕಡೆ ಬೇರೆ ಬೇರೆ ಉಡುಗೊರೆ ಪ್ರತಿ ಉಡುಗೊರೆಗಳನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಅಂದರೆ ಶಿವನು ಕೂಡ ಅವರಿಗೆಲ್ಲ ಸನ್ಮಾನ ಮಾಡಿ ಕಳಿಸಿಕೊಟ್ಟ ಶಂಭು ಮಾ ಭಾಷ್ಯತೆ ವಿಶ್ವದ್ಯ ಮುದಿ ಸ್ವಂ ಸ್ವಂಧ್ವಾ ಧಾಮ ಯುರ್ನತ್ ಸ್ವಾನಯಸ್ಸುರ ವಿಷ್ಣುಮದರಾದ ದೇವತೆಗಳು ಮುನಿಗಳು ಸಹ ಶಂಕರನನ್ನು ಭಕ್ತಿನ ನಮಸ್ಕರಿಸಿ ಸ್ತುತಿಸಿ ಶಂಕರನ ಅಪ್ಪಣೆಯನ್ನು ಬಡಿದು ಸಂತೋಷದಿಂದ ತಮ್ಮ ಮನೆಗಳಿಗೆ ತೆರಳಿದರು ಶಿವೋ ವಿಮುತ್ಯ ಸ್ವತ್ನಿಯ ದಕ್ಷಕನ್ಯ ಹಿಮೌತ್ಪ್ರಸ್ಥ ಸಂಸ್ಥೋ ಹಿ ವಿಜಹಾರ ಭವಾನುಗ ಶಿವನು ಸಹ ಹಿಮಾಲಯದ ಅಪ್ಪರುಗಳಲ್ಲಿ ತನ್ನ ಹೆಂಡತಿಯಾದಿ ಸತಿಯೊಡನೆ ಕಾಮಸುಖನ್ನು ಅನುಭವಿಸುತ್ತಾ ಸಂತೋಷ ಎಂದು ವಿಹರಿಸಿದ ತತಃ ಸ ಶಂಕರಸತ್ಯ ಸಗಣಸ್ಮುನೆ ಪ್ರಾಪಸ್ವಂಧಾಮ ಸಂಹೃಷ್ಟ ಕೈಲಾಸ ಪರ್ವತೋತ್ತಮೆಯದೇ ಬಳಿಕ ಶಿವನು ಸತೀದೇವಿ ಮತ್ತು ಗಣಗಳೊಡನೆ ತನ್ನ ಪೂರ್ವಸ್ಥಾನವಾದ ಕೈಲಾಸ ಪರ್ವತಕ್ಕೆ ಸಂತೋಷದಿಂದ ತೆರಳಿದ ಏತದವ್ಯಾಂ ಯಥ ಪುರಭವತ್ತು ವಿವಾಹೋ ವೃಷಯಾನ ಮನು ಸ್ವಯಂಭುವಾಂತರೇ ನೋಡಿ ಹೀಗೆ ಸ್ವಯಂಭುವ ಮನ್ವಂತರದಲ್ಲಿ ನಡೆದಿರತಕ್ಕಂತಹ ಶಿವ ಸತಿ ದೇವಿಯರ ವಿವಾಹ ವೃತ್ತಾಂತವನ್ನು ಸಂಪೂರ್ಣವಾಗಿ ನಿನಗೆ ಹೇಳಿದೆ ವೃಷಯಾನ ಅಂದರೆ ವೃಷವನ್ನು ವಾಹನವಾಗಿ ಮಾಡಿಕೊಂಡವ ಶಿವ ಸತಿ ಇವರ ವಿವಾಹದ ಈ ಒಂದು ಕಥೆ ಯಾವಾಗಾದದ್ದಿದು ಮನು ಸ್ವಾಯಂಭುವ ಮನು ಮನ್ವಂತರದಲ್ಲಿ ಆದದ್ದು ಮೊದಲಿನ ಮನ್ವಂತರ ಇದು ಸ್ವಯಂಭವ ಆ ಕಥೆಯನ್ನು ಹೇಳಿದ್ದೇನೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಸ್ವಾಯಂಭುವ ಸ್ವಾರೋಚಿಷ ಹ್ಞೂ ಚಾಕ್ಷುಷ ರೈವತ ತಾಮಸ ಹ್ಞೂ ಹಾಗೆ ಬರ್ತದೆ ಆರನೇದಾಗಿ ಏಳನೇದು ಈಗ ವಯೋಸ್ವತ ಮನೊಂಥರ ವಿವಾಹ ಸಮಯೇ ಯಜ್ಞೆ ಅಂದರೆ ಇದು ಸ್ವಯಂಭವ ಮನ್ವಂತರದಲ್ಲಿ ಯಾವ ಕಲ್ಪದಲ್ಲಿಂತ ಇಲ್ಲಿ ಹೇಳಲಿಲ್ಲ ಇದೀಗ ಶ್ವೇತ ವರಾಹ ಕಲ್ಪ ಈಗ ನಡೀತಾ ಇರತಕ್ಕಂಥದ್ದು ಇದು ಯಾವ ಕಲ್ಪದ್ದು ಏನತಕ್ಕಂಥದ್ದು ಇಲ್ಲಿ ಬರಲಿಲ್ಲ ಮೊದಲೊಮ್ಮೆ ಯಾವುದೋ ಕಥೆಯಲ್ಲಿ ಪದ್ಮಕಲ್ಪ ಅಂಥೇಳಿ ಬಂದಿತ್ತು ಹಾಗೆ ಈಗ ಇದು ಸ್ವಯಂಬ ಮನ್ವಂತರದಾದಂಥ ಕಥೆ ಅಂತೇಳಿ ಸತಿ ಶಿವ ಸತಿ ವಿವಾಹ ಬೇರೆ ಕಲ್ಪವನ್ನು ಹೇಳದ ಕಾರಣ ಬಹುಶಃ ಇದೇ ಶ್ವೇತವರಾಹ ಕಲ್ಪದ್ದೇ ಇರಬಹುದು ಬಹುಶಃ ಕಲ್ಪ ಅಂದರೆ ಬ್ರಹ್ಮನ ಒಂದು ದಿವಸ ಸಹಸ್ರ ಚತುರ್ಯುಗಗಳ ಒಂದು ಅವಧಿ ಎರಡು ಸಾವಿರ ಚತುರ್ಯುಗಗಳು ಒಂದು ಒಂದು ಸಾವಿರ ಚತುರಯುಗ ರಾತ್ರಿ ಕೃತತ್ರೈತ ದ್ವಾಪರ ಕಲಿ ಅಂತ ಒಂದು ಚತುರಯುಗ ಅಂಥದ್ದು ಸಾವಿರ ಬಾರಿ ತಿರುಗಿದಾಗ ಒಂದು ಹಗಲಾಗ್ತದೆ ಬ್ರಹ್ಮನಿಗೆ ಅಂಥದ್ದೇ ಮತ್ತೆ ಅಷ್ಟೇ ಸಮಯ ಆದಾಗ ಒಂದು ರಾತ್ರಿ ಹೀಗೆ ಒಂದು ಕಲ್ಪ ಅಂತ ಬ್ರಹ್ಮನ ಒಂದು ದಿವಸ ಅದಕ್ಕೊಂದು ಹೆಸರು ಇರ್ತದೆ ಅದಕ್ಕೆ ಶ್ವೇತವರ ಆಕಲ್ಪ ಈಗಿನ ಬ್ರಹ್ಮಣ ದಿವಸ ಈಗಿನ ಬ್ರಹ್ಮಣ ದಿವಸದಲ್ಲಿ ಇದೀಗ ಬ್ರಹ್ಮನಿಗೆ ಐವತ್ತ ವರ್ಷ ನೂರು ವರ್ಷದ ಬ್ರಹ್ಮ ಅವನು ಐವತ್ತೊಂದನೇ ಈಗಿನ ಬ್ರಹ್ಮನಿಗೆ ಐವತ್ತೊಂದನೇ ವರ್ಷದಲ್ಲಿ ಇದೀಗ ಮೊದಲನೇ ದಿವಸ ಅಂತ ಹೇಳ್ತಾರೆ ಅದರಲ್ಲಿ ಮಧ್ಯಾಹ್ನದ ಹೊತ್ತು ಯಾಕಂತ ಹೇಳಿದರೆ ಹಗಲಿನಲ್ಲಿ ಈಗ ಹದಿನಾಲ್ಕು ಮನ್ವಂತರಗಳಿರ್ತವೆ ಅದರಲ್ಲಿ ಏಳನೇ ಮನೆ ಅಂತಾರೆ ಈಗ ಹಾಗೆ ಸರಿ ಮಧ್ಯ ಹಗಲಿನ ಮಧ್ಯದಲ್ಲಿ ಇದ್ದಾನೆ ಬ್ರಹ್ಮ ಅಂತೇಳಿ ಬ್ರಹ್ಮನಿಗೆ ನಮ್ಮ ಹಗಲ್ನ ಲೆಕ್ಕಾಚಾರ ಅಲ್ಲ ಅದು ಬ್ರಹ್ಮನ ಹಗಲು ಸೃಷ್ಟಿಕಾಲ ಅಂತೇಳಿ ಪ್ರಾಳೆಯ ಕಾಲ ಬ್ರಹ್ಮನಿಗೆ ರಾತ್ರಿ ಹಾಗೆ ವಿವಾಹ ಸಮಜ್ಞೇ ಪ್ರಾರಂಭೆವ ಶೃಣೋತಿ ಯಹ ಏತದಾಖ್ಯನವ್ಯಗ್ರಹ ಸಂಪೂಜ್ಯ ವೃಷಭಧ್ವಜ ತಸ ವಿಘ್ನ ಭೇತ್ಸರ್ವ ಕರ್ಮ ವೈವಾಹಿಕಂಜಯತ್ ಶುಭಾಖ್ಯ ಅಪರಂ ಕರ್ಮ ನಿರ್ವಿಘ್ನ ಸರ್ವದಾ ಭವೇತ್ ಈ ಕಥೆಯನ್ನು ಮದುವೆಯ ಮತ್ತು ಯಜ್ಞದ ಸಮಯದಲ್ಲಿ ಶಿವನನ್ನು ಪೂಜಿಸಿ ಶ್ರದ್ಧೆಯನ್ನು ಕೇಳಿದರೆ ಆ ಮದುವೆಯು ಯಜ್ಞವು ನಿರ್ವಿಘ್ನವಾಗಿ ನೆರವೇರುತ್ತದೆ ಮತ್ತು ಮಂಗಳ ಉಂಟಾಗ್ತದೆ ಕನ್ಯಾ ಆಚ ಸುಖ ಸೌಭಾಗ್ಯಶೀಲಾಚಾರ ಗುಣಾನ್ವಿತ ಸಾಧ್ವೀ ಸ್ಯಾತ್ಪುತ್ರಿಣಿ ಪ್ರೀತ್ಯ ಶುತ್ವಾಖ್ಯಾನಮಿಂ ಶುಭಂ ಕನ್ಯೆಯು ಈ ಕಥೆಯನ್ನು ಕೇಳಿದರೆ ಸುಖ ಸೌಭಾಗ್ಯಶೀಲ ಆಚಾರ ಮತ್ತು ಗುಣವುಳ್ಳಾಗಲ್ಲದೆ ಉತ್ತಮ ಪತಿವ್ರತೆಯಾಗಿದ್ದು ಸತ್ಪುತ್ರರನ್ನು ಪಡೆಯುತ್ತಾಳೆ ಇತಿಷ್ ಶಿವಮಹಾಪುರಾಣೇ ದ್ವಿತೀಯ ರುದ್ರಸಹಿತ ದ್ವಿತೀಯೇ ಸತೀ ಖಂಡೇ ಸತಿವಿವಾಹ ವರ್ಣನಂ ನಾಮ ವಿಂಶೋಧ್ಯಾಯ ಇಲ್ಲಿಗೆ ಶಿವಪುರಾಣದಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಎರಡನೇದಾದ ಸತೀ ಖಂಡದಲ್ಲಿ ಸತಿ ವಿವಾಹ ವರ್ಣನಾ ಎಂಬತಕ್ಕಂತಹ ಇಪ್ಪತ್ತನೇ ಅಧ್ಯಾಯ ಮುಗಿಯಿತು ಇನ್ನು ಮುಂದೆ ಇಪ್ಪತ್ತೊಂದನೇ ನಾಳೆ ದಿವಸ ನೋಡೋಣ ಹರೇ ರಾಮ ಓಂ ತತ್ಸದ ಶಿವ ಅರ್ಪಣ